ಇಪ್ಪತ್ತೆರಡು ವಿಪ್ಲನಾದನು ಆಚಾರ್ಯನು ಬರುವ ವೇಳೆಗೆ ಬಿಡಿದು ಅಗ್ನಿಹುತ್ವಾದಗಳನ್ನು ಮುಗಿಸಿಕೊಂಡು ಮಡಿಯಲ್ಲಿ ಹಾಲು ಅವಲಕಿಯನ್ನು ಸೇರಿಸುತ್ತಿ ಸೇವಿಸುತ್ತಿದ್ದರು ಕೊನೆಯ ಸುತ್ತು ಬಾಯಲಿ ಹಾಕಿಕೊಳ್ಳುವುದಕ್ಕೂ ಆಚಾರ್ಯನು ಬರುವುದಕ್ಕೂ ಸರಿಹೋಯಿತು ಮಗನನ್ನು ಕೂಗಿ ಆಚಾರ್ಯನಿಗೆ ಪಾದ್ಯವನ್ನು ಕೊಡಿಸಿದನು ಆತನು ಕುಳಿತುಕೊಳ್ಳುವುದಕ್ಕೆ ಕೃಷ್ಣಾಜಿನವನ್ನು ಕೊಟ್ಟರು ನಿಮ್ಮ ಮನೆಗೆ ಬಂದರೆ ಕುಳಿತುಕೊಳ್ಳುವುದಕ್ಕೆ ವೇತ್ರಾಸನವನ್ನು ಕೊಡ್ತೀರಿ ನಾವು ಒಂದು ಕೃಷ್ಣಾಜನವನ್ನು ಹಾಕಿದ್ದೇವೆ ಇದರಿಂದಲೇ ತೃಪ್ತರಾಗಬೇಕು ಆಯಿತು ಕುಡಿಯುವುದಕ್ಕೆ ಕೊಂಚ ಹಾಲು ಆಗಬಹುದಷ್ಟೇ ಈಗ ತನ್ನ ಮನೆಯಲ್ಲಿ ಎಲ್ಲವನ್ನೂ ಮುಗಿಸಿಕೊಂಡು ಬಂದಿದ್ದೇನೆ ಏನೂ ಬೇಕಾಗಿಲ್ಲ ನಾನು ಕೊಡುವುದು ನಿಮಗೆ ಬೇಕಾಗಿಂದೇ ಎಂದಲ್ಲ ನಿಮಗೆ ಗತಿ ಇಲ್ಲ ಎಂದಲ್ಲ ಮನೆಗೆ ಬ್ರಾಹ್ಮಣನು ಬಂದರೆ ಆತನ ಜೊತೆಯಲ್ಲಿ ಐದು ಅಗ್ನಿಗಳನ್ನು ತರುವನಂತೆ ಪಾದಗಳಲ್ಲಿ ಒಂದು ಕಡುಪ ಶಮನಕ್ಕಾಗಿ ಪಾದ್ಯ ಹಸ್ತಗಳಲ್ಲಿ ಒಂದು ಅಗ್ನಿ ಅದಕ್ಕಾಗಿ ಅಗ್್ಯ ಮುಖದಲ್ಲಿ ಒಂದು ಅದಕ್ಕಾಗಿ ಆಚಮನ ಪುಷ್ಟದಲ್ಲಿ ಒಂದು ಅದಕ್ಕಾಗಿ ಆಸನ ಉದರ ಉದರದಲ್ಲೊಂದು ಏನಾದರೂ ಕಿಂಚಿತ್ ಭೋಜನ ಪಾನೀಯಗಳು ಭೋಜನವಾಗಿ ಏನಾದರೂ ಕೊಟ್ಟರೆ ನಿಮ್ಮ ಮನೆಯಲ್ಲಿ ಮಾಡುವ ರುಚಿ ಭೋಜನಕ್ಕೆ ಅಪೋಹ ಬಂದಿತ್ತೆಂದು ಕಿಂಚಿತ್ ಪಾನೀಯ ಹಾಲು ಬೇರೆವೆಂದರೆ ಸಕ್ಕರೆ ಹಾಕಿದ ಯಾವುದು ಅಪ್ಪಣೆ ಆಗಲಿ ಪೂರ್ವ ರೂಪವೂ ಬೇಡ ಉತ್ತರ ರೂಪವೇ ಸಹ ಆಗಲಿ ಸರಿ ಎಂದು ಬುಡಿದರು ಸಕ್ಕರೆ ಹಾಕಿದ ಮೊಸರನ್ನು ತರಿಸಿದರು ಆಚಾರ್ಯರು ಅದನ್ನು ತೆಗೆದುಕೊಂಡರು ಸರಿ ಇನ್ನು ಸಮಿತ ಸಾಮಾಹಿತ ಚಿತ್ರರಾಗಿ ಪ್ರಸನ್ನ ಮನಸ್ಕರಾಗಿ ಏನು ಬಂದಿದ್ದು ಅಪ್ಪಣೆ ಆಗಲಿ ಇಷ್ಟಾಗಲಿ ಒಂದು ತಾನೇ ನಾವು ಮನೆಯಲ್ಲಿದ್ದುಕೊಂಡು ಗೃಹಸ್ಥರಾಗಿರುವುದು ಅತಿಥಿ ಸತ್ಕಾರವು ವಾನಪ್ರಸ್ಥರಿಗೂ ತಪ್ಪಿದ್ದಲ್ಲ ಎನ್ನುವಾಗ ಗೃಹಸ್ಥರು ತಪ್ಪಿಸಿಕೊಳ್ಳಲಾಗಿದೆ ಯತಕ್ಕೆ ಕಂಠೋಪಿನಿಷತ್ತು ನಿಯಂತ್ರಿಸಿಕೊಳ್ಳಿ ಆಕಾಶವಾಣಿಯು ವೈವಸ್ವತ ಹರೋಧಕಂ ಎಂದು ಗದರಿಸಿ ಬಿಡಲಿಲ್ಲವೇ ಆಯಿತು ಮುದುಕ ಏನೇನೋ ಹರಡುತ್ತಾನೆ ಎಂದುಕೊಳ್ಳದೆ ತಾವು ದಯಮಾಡಿಸಿದ್ದಕ್ಕೆ ದಯಮಾಡಿಸಿದ್ದು ಏಕೆ ಹೇಳಿ ನಾನು ತಮ್ಮ ಹತ್ತಿರ ತಮಗೆ ಅರ್ಥವಾಗಿಯೇ ಆಗುತ್ತದೆ ತಾವು ಹಾಸ್ಯ ಮಾಡುವರೇನೋ ಎಂದು ಸಂಕೋಚ ನನಗೆ ಗೊತ್ತಪ್ಪ ಆಚಾರ್ಯನು ಬಂದರೆ ಮಗನದು ಏನೋ ತರುತ್ತಾನೆ ಎಂದೋ ಇದಕ್ಕೆ ಆ ಮಹಾನುಭಾವ ಇನ್ನೂ ನಮಗೆ ಅರ್ಥವಾಗುವಂತಹ ಕಾರ್ಯಗಳನ್ನು ಮಾಡುತ್ತಿದ್ದಾನೆ ಹಕ್ಕಿಗಳೆಲ್ಲ ಹಾರುವುದರ ಆಚೆಗೆ ಗರುಡನು ಹಂಸನೂ ಹಾರುವ ಬರುತ್ತೆ ಹಾಗೆ ಹಂಸ ಗರಡದ ಮಾರ್ಗವನ್ನು ಈ ಹಕ್ಕಿ ಹಿಡಿದಿಲ್ಲ ಎನ್ನುವುದೇ ಅದೃಷ್ಟ ಆಗಲಿ ಈಗ ಏನು ಸಮಾಚಾರ ತಂದಿದ್ದೀರಿ ನಿನ್ನೆಯ ದಿನ ಹುಡುಗನು ಮಂದೆಯ ಜೊತೆಯಲ್ಲಿ ಹೋಗಿದ್ದನಂತೆ ಸರಿ ಮುಂದೆ ಕಾಯುವವನು ನಿನ್ನೆ ದಿನ ಹುಡುಗನು ಮಂದೆಯ ಜೊತೆಯಲ್ಲಿ ಹೋಗಿದ್ದನಂತೆ ಸರಿ ಮಂದೆ ಕಾಯುವವನೊಬ್ಬ ಮಗು ಕಾಲಿಗೆ ಕಲ್ಲುಗೆಲ್ಲು ಕಾಕಿ ತಂದು ಎತ್ತಿಕೊಂಡು ಹೋದನಂತೆ ಸರಿ ದಾರಿಯಲ್ಲಿ ಇವನನ್ನು ಎತ್ತಿಕೊಂಡಿದ್ದರೆ ಇವನ್ ಅವನ ಇವನಿಂದ ಅವನಿಗೆ ಏನೋ ಇಳಿದು ಬಂದಂತಾಗಿ ಅವನಿಗೆ ಸುಖನಿತ್ಯ ಬಂದಿಬಿಟ್ಟಿದ್ದಂತೆ ಬುಡಿದರು ಒಗಿಕೊಂಡಿದ್ದವರು ಎದ್ದು ಕುಳಿತರು ಅವರು ಪ್ರಸನ್ನನಾದರೂ ಗಂಭೀರವಾದ ಮುಖವು ಏನೋ ಧ್ಯಾನದಲ್ಲಿರುವುದನ್ನು ಸೂಚಿಸಿತು ಕೇಳಿದರು ಏನೇನೋ ಇನ್ನೊಂದು ಸಲ ಹೇಳು ಆಚಾರ್ಯರು ಮತ್ತೆ ಹೇಳಿದನು ಬುಡಿದರು ಸರಿ ನಿನ್ನ ಮಗನು ಉಪನಯನವಾಗುವುದಕ್ಕೆ ಮುಂಚೆಯೇ ವಿಪುಣನಾಗಿದ್ದಾನೆ ಆ ವಿಕಿರಣವೇನು ಎಂದುಕೊಂಡೆ ಅದೇ ಪ್ರಾಣಮಯ ಕೋಶದ ಕ್ರಿಯೆ ಸೂರ್ಯನಿಂದ ಕಿರಣಗಳು ಹೊರಡುವ ಹಾಗೆ ಈ ವಿಕಿರಣವು ಪ್ರತಿಯೊಬ್ಬರಲ್ಲೂ ಜನಚೇತನವೆಂಬ ಭೇದವಿಲ್ಲದೆ ಭೇದವಿಲ್ಲದೆ ಪ್ರತಿಯೊಂದು ವಸ್ತುವಿನಿಂದಲೂ ಆಗುತ್ತಲೇ ಇದೆ ಆದರೆ ಕೆಲವು ದೇಹಗಳಲ್ಲಿ ಗೋಚರವಾಗುವಷ್ಟು ಪ್ರಬಲವಾಗಿರುತ್ತದೆ ಇತರ ದೇಹಗಳಲ್ಲಿ ಪ್ರಬಲವಾಗಿರುವುದಿಲ್ಲ ಹಾಗಾದರೆ ಈಗಲೇ ಪ್ರಕಟವಾಯಿತು ಹೌದು ಇದಾದ ಮೇಲೆ ಇನ್ನೂ ಏನೇನೋ ಆಗಿರಬೇಕು ಏನೇನಾಯಿತು ಅದನ್ನು ಹೇಳು ಹುಡುಗನು ಹಸುವಿನೊಡನೆ ಮಾತನಾಡಿದಂತೆ ಮಾತನಾಡಿದಂತೆ ಅವನಿಗೆ ತನಗೆ ರಕ್ಷಕನಾಗಿರುವ ಅಗ್ನಿಪುರುಷನ ದರ್ಶನವಾಯಿತಂತೆ ಹಸುವು ಅಗ್ನಿವಾಯು ಆದಿತ್ಯ ಮೂವರು ಒಂದೇ ರೂಪಾಯಿ ಎಂದು ಹೇಳಿದಂತೆ ಇವನು ಕೇಳಿದುದು ಹೇಗಂತೆ ಅದನ್ನೂ ಹಸುವೆ ಹೇಳಿದಂತೆ ಏನು ಉದಾನದಿಂದ ಪ್ರಾಣ ದೇಹಗತವಾದವಾದ ಪ್ರಾಣದಿಂದ ಜಲಪ್ರಾಣ ಮತ್ತೆ ಜಗಪ್ರಾಣದಿಂದ ದೇಹ ಪ್ರಾಣ ಈ ಪ್ರಾಣದಿಂದ ಉದಾನ ಎಂದು ಹೇಳಿತಂತೆ ಇದು ತಮಗೂ ಗೊತ್ತೇನೋ ಗೊತ್ತಿರಬಹುದು ಅದಕ್ಕೇನು ಅಂತೂ ನಿನ್ನ ಮಗ ದರ್ಶನೀಯವಾದ ದರ್ಶನೀಯನಾದ ನಡೆ ಹೋಗಿ ಆತನನ್ನು ನೋಡಿಕೊಂಡು ಬರೋಣ ಆದರೆ ಹೋಗುವುದಕ್ಕೆ ಮುಂಚೆ ನಿನಗೆ ಇದರ ರಹಸ್ಯ ಬೇಕೇನೋ ಆಗಲೇ ಕೇಳು ವಿಕಿರಣ ವಿಕಿರಣ ಈ ಮಾತಿ ಮಾತಿಲ್ಲದೆ ಕೇಳುವ ಶ್ರವಣವಿದ್ದೇವೆ ಎಲ್ಲರಿಗೂ ಗೊತ್ತಿದೆ ಆದರೆ ಅದು ಸ್ಥೂಲ ರೂಪದಲ್ಲಿ ಗೊತ್ತೇ ಹೊರತು ಸೂಕ್ಷ್ಮ ರೂಪದಲ್ಲಿ ಗೊತ್ತಿಲ್ಲ ಅನೇಕ ವೇಳೆ ನಮಗೆ ಯಾರೂ ಇಲ್ಲದೆ ಏಕಾಂತದಲ್ಲಿ ಮಾತುಗಳು ಕೇಳಿಸುವುದಿಲ್ಲವೇ ಮಾತು ಎಂದರೆ ಧ್ವನಿಯ ವೈಖರಿ ರೂಪ ಧ್ವನಿಯನ್ನು ವೈಖರಿ ರೂಪಕ್ಕೆ ತಿರುಗಿಸಬೇಕಾದರೆ ಒಂದು ಯಂತ್ರವು ಬೇಕೇ ಬೇಕು ಆ ಯಂತ್ರವು ಯಾವುದು ಯೋಚನೆ ಮಾಡಿದ್ದೀಯಾ ನಾನು ಹೀಗೆ ಏಕಾಂತದಲ್ಲಿ ವಾಣಿಯನ್ನು ಕೇಳಿದ್ದೇನೆ ಆದರೆ ಅದು ಯಾರದು ಎಂದು ಮಾತ್ರ ಯೋಚಿಸಿಲ್ಲ ಹೌದು ನೀನು ಕೇಳಿರುವ ಕೇಳಿರುವೆಂದೇ ನಾನು ಹೇಳುತ್ತಿರುವುದು ಆ ಕಂಠದ ಲಕ್ಷ್ಮ ಲಕ್ಷಣಗಳನ್ನು ಹಿಡಿದು ನೋಡಿದರೆ ಅದು ಯಾರದು ಎಂದು ತಿಳಿಯುವುದು ಹಾಗಾಗಿ ಏನೆನ್ನಬೇಕು ಆ ಕಟ್ಟದವರು ಬಂದು ಹತ್ತಿರ ಆ ಆ ಮಾತನ್ನು ಆಡಿದರು ಎನ್ನಬೇಕೇ ಅಥವಾ ಕೇಳಿದವನ ಮನಸ್ಸಿಗೆ ಆ ರೂಪವನ್ನು ವಹಿಸಿತು ಎನ್ನಬೇಕೇ ಇದು ಬಹು ಸೂಕ್ಷ್ಮವಾದ ವಿಷಯ ಶಾಸ್ತ್ರಜ್ಞರನ್ನು ಮುಗ್ಗಿಸಿರುವಂತೆ ಮುಗ್ಗು ಮುಗ್ಗಿಸುವಂತೆ ಮಾಡುವ ವಿಷಯ ಅದರಿಂದ ಬಲ್ಲವರು ಎರಡು ರೀತಿಯುಂಟು ಎನ್ನುತ್ತಾರೆ ಅದು ಒಂದು ಜಾಗೃತ ಸ್ವಪ್ನ ಇನ್ನು ಧ್ವನಿಯು ವೈಖರಿಯಾಗುವ ಯಂತ್ರ ಮನುಷ್ಯನಲ್ಲಿ ಮಾತ್ರವೇ ಆಗುವುದು ಇರುವುದು ಆದರೆ ಆ ಯಂತ್ರವನ್ನು ನಡೆಸುವ ಉದಾನವಾಯುವು ಪ್ರಾಣ ಇದ್ದಡೆಯಲ್ಲೆಲ್ಲ ಇರುತ್ತದೆ ಅಲ್ಲದೆ ನುಡಿಯುವುದು ಏನಿದ್ದರೂ ಉದಾನವಾಯುವಿನ ಕಾರ್ಯ ಎತ್ತಿನ ಗಾಡಿಯಲ್ಲಿ ಕುಳಿತವನಿಗಿಂತಲೂ ಕುದುರೆಯ ಗಾಡಿಯಲ್ಲಿ ಕುಳಿತವನು ಬೇಗ ಹೋಗುವವನು ಗಾಡಿಯಲ್ಲಿ ಕುಳಿತವನಿಗಿಂತ ಕುದುರೆಯ ಮೇಲೆ ಕುಳಿತವನು ಇನ್ನೂ ಜಾಗ್ರತೆ ಹೋಗುವನು ಆದರೆ ಗಾಡಿಯಲ್ಲಿ ಕುಳಿತವನಾಗಲಿ ಕುದುರೆಯ ಮೇಲೆ ಕುಳಿತವನಾಗಲಿ ಪಾದಚಲನವಿಲ್ಲದೆಯೇ ಸಂಚಾರವನ್ನು ಮಾಡುವಂತು ತಿಳಿಯದೆ ಈ ವಿದ್ಯೆಯನ್ನು ನೀವು ಇದುವರೆಗೆ ಹೇಳಿಯೇ ಇರಲಿಲ್ಲವಲ್ಲ ಕೇಳಲಿಲ್ಲ ನಾನು ಹೇಳಲಿಲ್ಲ ಇನ್ನೊಂದು ವಿಷಯ ಈಗ ಹೇಳುತ್ತೇನೆ ತಿಳು ನಾನು ಅಪರಿಗ್ರಹ ವ್ರತವನ್ನು ಹಿಡಿದಿರುವುದನ್ನು ಬಲ್ಲೇ ಅಷ್ಟೇ ಅದರಿಂದ ಎಷ್ಟು ಪ್ರಯೋಜನವಾಗಿದೆ ಬಲ್ಲಯ್ಯ ಈ ವಿದ್ಯೆಗಳು ತಾವಾಗಿ ಅಪರಿಗ್ರಹಿಯೇ ಬಳಿ ಬರುತ್ತವೆ ಏಕೆ ಮನಸ್ಸು ದರ್ಶನಾದಿ ಚಾಪಲ್ಯವನ್ನು ಬಿಡುತ್ತದೆ ಯತ್ನವಿಲ್ಲದೆ ಸವಾರನ ಎಳೆತದಿಂದ ಚಾಪಲ್ಯವನ್ನು ಬಿಡಲಾರದಿದ್ದರೂ ಒಂದು ಕಡೆ ನಿಲ್ಲುವ ಕುದುರೆಯಂತೆ ಮನಸ್ಸು ಹಿಡಿದಕ್ಕೆ ಬರುವುದು ಅದು ಹೇಳದಂತೆ ಕೇಳುವುದು ತಪ್ಪಿ ತಾವು ಹೇಳದಂತೆ ಅದು ಕೇಳುವುದು ಆಗ ಈ ವಿದ್ಯೆಗಳೆಲ್ಲವೂ ಅರ್ಥವಾಗುವುದು ಹಾಗೆಯೇ ಹಾಗಾದರೆ ಹಾಗೆಯೇ ಹಾಗಾದರೆ ಯಾವಾಗಲೆಂದರೆ ಆಗ ಅಪರಿಗ್ರಹವನ್ನು ಹಿಡಿಯಬಹುದೇ ನಿನ್ನ ವಿಚಾರವಾಗಿ ಕೇಳುತ್ತಿದ್ದೇನು ಕೇಳುತ್ತಿದ್ದೀಯೇನು ನೀನೇನು ಅಗ್ನಿಪಾ ಅಗ್ನಿಪಾಸಕ ನೀನು ಸುಖವಾಗಿ ಹಿಡಿಯಬಹುದು ಆದರೆ ಅದು ಅಷ್ಟು ಸುಲಭವಲ್ಲ ಏಕೆ ನೀವಿಯೋ ಈಗಿನವರು ಎಂದರೆ ನದಿಗೆ ಸ್ನಾನಕ್ಕೆ ಹೋಗಿ ಹೋದ ಹಾಗೆ ಎಂದುಕೊಂಡಿದ್ದಾರೆ ಅದಲ್ಲ ಉಪಾಸ್ಯಮಾನ ದೇವತೆಯು ಸರ್ವಗತನು ಎಲ್ಲೆಲ್ಲೋ ಇರುವನು ಎಂಬುದನ್ನು ಮನಗಂಡು ಯಾವಾಗಲೂ ತಾನು ಆದರೂ ಮಡಿಯಲು ಮಡಲಲ್ಲಿ ಮಡಿಲಲ್ಲೇ ಇರುವನೆಂದು ಮನಸ್ಸಿಗೆ ನಂಬಿಕೆ ಬರುವುದು ಅದು ಉಪಾಸನೆ ಹಾಗಲ್ಲದೆ ಅಪರಿಗ್ರ ಅಪರಿಗ್ರಹವು ಸಿದ್ಧಿಸುವುದಿಲ್ಲ ಹಾಗಲ್ಲದೆ ನದಿ ಸ್ನಾನವಾದವಾದಂತೆಂದರೆ ವಾದಂತಾದರೆ ನದಿಯಿಂದ ಮನೆಗೆ ಬರುವುದರಲ್ಲಿ ಮತ್ತೆ ಬೆವರಿ ಕಾರಿ ಇನ್ನೊಂದು ಸ್ಥಾನವಿಲ್ಲದಿದ್ದರೆ ಆಗುವುದಿಲ್ಲ ಆಗುವುದು. ಅದು ತಪಿ ತಾನು ನದಿಯಲ್ಲಿ ಇರುವವನಾದರೆ ಅದು ಅಪರಿಗ್ರಹ ಮಾಡಲು ಸಿದ್ಧನಾದ ಸಿದ್ಧ ಸಿದ್ಧನಾದದರ ಗುರುತು ಹಾಗಾಗಲೂ ಇವನು ತನ್ನನ್ನು ದೈವಕ್ಕೆ ಒಪ್ಪಿಕೊಳ್ಳ ಒಪ್ಪಿಸಿಕೊಳ್ಳಬೇಕು ಹಾಗೆ ಒಪ್ಪಿಸಿಕೊಳ್ಳುವುದನ್ನು ಕೊಡುವುದನ್ನು ಆ ದೈವವು ಅಂಗೀಕರಿಸಬೇಕು ಆಗ ಶಿಷ್ಯನು ನಡೆಸುವ ಗುರುವಿನಂತೆ ಎತ್ತನ್ನು ಎಳೆಯುತ್ತಾ ಹೋಗುವ ಗಾಡಿಯವನಂತೆ ದೈವವು ಇವನನ್ನು ಸನ್ಮಾರ್ಗದಲ್ಲಿಯೇ ನಡೆಸುವುದು ಆಗ ಉಪಾಸಕನ ತಾನು ಮಾಡಿದುದು ಕಾರ್ಯವೋ ಅಕಾರ್ವೋ ಎಂಬ ಚಿಂತೆ ಇಲ್ಲದೆ ಸ್ವಸ್ಥ ಮನಸ್ಸನಾಗುವನು ಆಗ ಅವನಿಗೆ ಏನೂ ತಾನೇ ಅರಿಯುವುದಿಲ್ಲ ಅಯ್ಯ ಹಲವು ಮಾತಿಂದ ಏನು ಆತ್ಮೋದ್ದಾರದ ಮೊದಲನೆಯ ಅಪರಿಗ್ರಹ ಎರಡನೆಯ ಹಂತ ಉಪಸ ಉಪಾಸನ ಆಚಾರ್ಯನು ಅವಕ್ಕಾಗಿ ಕುಳಿತು ಹಿಡಿತ ಹಾಗಾದರೆ ಪುರುಷವಿಲ್ಲವೇ ಮನುಷ್ಯನ ಉಪಾಸಕನಾದ ಮಾತ್ರಕ್ಕೆ ಪುರುಷವೇ ತರ್ಪಣೆ ಕೊಡಬೇಕು ಎಂದು ಏನೇನೋ ಪ್ರಶ್ನೆಗಳನ್ನು ಕೇಳಬೇಕು ಎನ್ನಿಸಿದರು ಶಿಷ್ಯನನ್ನು ನಡೆಸುವ ಆಚಾರ್ಯನಂತೆ ಎತ್ತನ್ನು ತನಗೆ ಬೇಕಾದ ಕಡೆಗೆ ಹೊಡೆದುಕೊಂಡು ಹೋಗುವ ಗಾಡಿಯವನಂತೆ ಎಂದು ಉಪಮಾನಗಳನ್ನು ಹೇಳಿದ ಬುಡಿದರ ಮಾತಿಗೆ ಪ್ರತಿ ಹೇಳಲಾರದೆ ನಿಟ್ಟುಸಿರು ಸರಿ ಎಂದರು ಬುಡಿದರು ನಡೆ ನಿಮ್ಮ ಮನೆಗೆ ಹೋಗಿ ಆತನ ದರ್ಶನವನ್ನು ಮಾಡಿಕೊಂಡು ಬರೋಣ ಎಂದು ಅವಸರಿಸಿದರು